ಕೃತ್ತಿಕ ದೀಪೋತ್ಸವ ಶಿವದೀಪ ವಿಷ್ಣುದೀಪ ಮಹೋತ್ಸವಗಳು ಪರ್ವಗಳ ನಾಮಧೇಯ ದೇವಾಲಯಗಳಲ್ಲೂ ಮನೆಗಳಲ್ಲೂ ಮಠಗಳಲ್ಲೂ ಆಶ್ರಮಗಳಲ್ಲೂ ಮಂದಿರದ ಒಳಗು ಹೊರಗು ದೀಪಮಾಲೆಗಳನ್ನು ಹೊತ್ತಿಸಿ ಬೆಳಗಿಸುವ ಅನೇಕ ದೀಪೋತ್ಸವ ಪರ್ವಗಳನ್ನು ಭಾರತೀಯರ ಹಬ್ಬ ಹರಿದಿನಗಳ ಸಾಲಿನಲ್ಲಿ ನಾವು ನೋಡುತ್ತೇವೆ ಅವುಗಳಲ್ಲಿ ತುಂಬಾ ಹೆಚ್ಚು ಪ್ರಸಿದ್ಧವಾಗಿರುವ ಪರ್ವಗಳು ಶಿವದೀಪ ಮತ್ತು ವಿಷ್ಣುದೀಪ ಮಹೋತ್ಸವಗಳು ಇವೆರಡು ಪರ್ವಗಳು ಒಂದೇ ದಿವಸದಲ್ಲಿ ಅಥವಾ ವಂದರ ಮಾರನಿಯ ದಿವಸ ಮತ್ತೊಂದು ಒದಗಿ ಬರುತ್ತ ಶಿವವಿಷ್ಣುಗಳ ಗಾಢವಾದ ಸಂಬಂಧವನ್ನು ಭಾವುಕರಾದ ಭಕ್ತರಿಗೆ ಸಾರುತ್ತವೆ ದೇವಾಲಯಗಳಲ್ಲಿ ಲಕ್ಷ ದೀಪೋತ್ಸವ ಎಂಬ ಹೆಸರಿನಿಂದಲೂ ಇವು ಕರೆಯಲ್ಪಡುತ್ತವೆ ಶಿವವಿಷ್ಣುಗಳ ಮತ್ತು ಅವರ ಪರಿವಾರ ದೇವತೆಗಳ ಲಕ್ಷ ದೀಪೋತ್ಸವಗಳನ್ನು ಕಾರ್ತಿಕ ಮಾಸದ ಪೂರ್ಣಿಮೆ ಕೃಷ್ಣ ಚತುರ್ದಶಿ ಅಥವಾ ಅಮಾವಾಸ್ಯತಿಥಿಗಳೆಂದು ಆಚರಿಸುವುದುಂಟು ಆದರೆ ಈ ಶಿವವಿಷ್ಣು ದೀಪೋತ್ಸವಗಳು ಹೆಚ್ಚು ಕಡೆಗಳಲ್ಲಿ ಆಚರಿಸಲ್ಪಡುವುದು ಸೌರಮಾನದ ವೃಶ್ಚಿಕ ಮಾಸದಲ್ಲಿಯೇ ಚಾಂದ್ರಮಾನದ ಲೆಕ್ಕದಲ್ಲಿ ಇವು ಕೆಲವೊಮ್ಮೆ ಕಾರ್ತಿಕ ಮಾಸದಲ್ಲೂ ಕೆಲವೊಮ್ಮೆ ಮಾರ್ಗಶಿರ ಮಾಸದಲ್ಲೂ ಬಂದರೂ ಸೌರಮಾನ ರೀತಿಯ ತಮಿಳು ದೇಶದಲ್ಲಿ ಕಾರ್ತಿಕೈ ಮಾಸಂ ಎಂದು ಕರೆಯಲ್ಪಡುವ ತಿಂಗಳಿನಲ್ಲಿಯೇ ಆಚರಿಸಲ್ಪಡುತ್ತವೆ ಮತ್ತು ಈ ಪರ್ವದ ಆಚರಣೆಯಲ್ಲಿ ಕೃತಿಕ ನಕ್ಷತ್ರಕ್ಕೂ ಪ್ರಾಮುಖ್ಯವಿದೆ ಆದುದರಿಂದ ಈ ಶಿವದೀಪ ವಿಷ್ಣು ಮಹೋತ್ಸವ ವಿಷ್ಣು ದೀಪೋತ್ಸವಗಳನ್ನು ಕೃತಿಕಾ ದೀಪೋತ್ಸವ ಅಥವಾ ತಿರು ಕಾರ್ತಿಕೈ ಎಂಬ ನಾಮಧೇಯಗಳಿಂದಲೂ ಕರೆಯುತ್ತಾರೆ ಆಚರಣೆಯ ದಿವಸ ಮತ್ತು ಸಮಯ ಈ ಪರ್ವಗಳನ್ನು ಕೃ ಮಾಸದಲ್ಲಿ ಆಚರಿಸಬೇಕು ಎಂಬುದು ನಿಶ್ಚಿತವಾಗಿದ್ದರು ಆ ಮಾಸದಲ್ಲಿ ಯಾವ ವಿಶೇಷ ದಿವಸದಲ್ಲಿ ಮತ್ತು ಕಾಲ ಆಚರಿಸಬೇಕು ಎಂಬುದು ವಿಚಾರದಿಂದ ತಿಳಿಯಲ್ಪಡಬೇಕು ಶಿವದೀಪೋತ್ಸವವನ್ನು ವೃಶ್ಚಿಕ ಮಾಸದಲ್ಲಿ ಕೃತಿಕ ನಕ್ಷತ್ರ ಇರುವ ದಿವಸದಲ್ಲಿ ಆಚರಿಸಬೇಕು ಆ ದಿವಸ ಸೋಮವಾರವೂ ಪ್ರಶಸ್ತ ಗ್ರಹಣ ಸಂಕ್ರಮಣ ಮುಂತಾದ ದೋಷಗಳು ಇಲ್ಲದಿದ್ದರೆ ಉತ್ತಮ ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡುವುದು ಸಾಯಂಕಾಲದಲ್ಲಿ ಅಥವಾ ರಾತ್ರಿಯಲ್ಲಿ ವಿಷ್ಣು ದೀಪೋತ್ಸವದ ದಿವಸ ಮತ್ತು ಸಮಯಗಳ ಬಗೆಗೆ ಈ ಕೆಳಗಿನ ವಿಷಯಗಳನ್ನು ಗಮನಿಸಬೇಕು ಇದಕ್ಕೆ ವೃಶ್ಚಿಕ ಮಾಸದಲ್ಲಿ ಪೂರ್ಣಿಮೆಯ ತಿಥಿಯು ಮುಖ್ಯ ಅಂದು ಕೃತಿಕ ನಕ್ಷತ್ರವು ಕೂಡಿ ಪ್ರಶಸ್ತ ಚತುರ್ದಶಿ ತಿಥಿ ಮತ್ತು ಭರಣಿ ನಕ್ಷತ್ರಗಳ ಇಲ್ಲದೆ ಇರುವುದು ಮತ್ತು ಮಂಗಳವಾರದ ಯೋಗ ಇಲ್ಲದೆ ಇರುವುದು ಉತ್ತಮ ಹಾಗೆಯೇ ಗ್ರಹಣ ಸಂಕ್ರಮಣ ದೋಷಗಳು ಇಲ್ಲದೆ ಇರುವ ದಿವಸ ಪ್ರಶಸ್ತ ಎಂಬುದು ಸಾಮಾನ್ಯ ನಿಯಮ ವಿಷಭರತ್ನದಲ್ಲಿ ಉತ್ಸವ ಪೂಜೆಯನ್ನು ಆಚರಿಸಬೇಕು ಶುದ್ಧ ಪೂರ್ಣಿಮೆಯೇ ಆದರೂ ಅಂದು ಭರಣಿ ನಕ್ಷತ್ರದ ವೇದೆಯಿದ್ದರೆ ಅದನ್ನು ಬಿಟ್ಟು ಕಲಾ ಮಾತ್ರವಾದರೂ ಕೃತಿಕ ನಕ್ಷತ್ರದ ಯೋಗವಿರುವ ಮಾರನೆಯ ದಿನ ಅಂದರೆ ಪ್ರಥಮೆಯ ದಿನ ಉತ್ಸವವನ್ನು ಆಚರಿಸಬೇಕು ಹಾಗೆಯೇ ಪೂರ್ಣಿಮೆಗೆ ಚತುರ್ದಶಿ ವೇದೆ ಇದ್ದರೆ ಅಂದು ಶುದ್ಧವಾದ ಕೃತಿಕ ನಕ್ಷತ್ರದ ಯೋಗವಿದ್ದರೂ ಅದನ್ನು ಬಿಟ್ಟು ಕಲಾಮಾತ್ರ ಪೂರ್ಣಿಮೆ ಇರುವ ಮಾರನೆಯ ದಿವಸವೇ ಉತ್ಸವದ ಆಚರಣೆ ಪೂರ್ವ ದಿನ ಮತ್ತು ಪರ ಒಂದರಲ್ಲಿ ಕೃತಿಕೆಗೆ ಭರಣಿಯ ವೇದೆಯೂ ಮತ್ತೊಂದರಲ್ಲಿ ಪೂರ್ಣಿಮೆಗೆ ಚತುರ್ದಶಿಯ ವೇದೆಯೂ ಇದ್ದರೆ ಆಗ ಆ ಮಾಸಾಂತ್ಯದಲ್ಲಿ ಅಥವಾ ಮುಂದಿನ ಮಾಸಾದಿಯಲ್ಲಿ ಯಾವುದರಲ್ಲಿ ಶುದ್ಧವಾದ ಕೃತಿಕಾ ನಕ್ಷತ್ರದ ಅಥವಾ ಶುದ್ಧವಾದ ಪೂರ್ಣಿಮೆಯ ಕಲೆ ಇರುತ್ತದೆಯೋ ಅಂದು ಹಬ್ಬವನು ಆಚರಿಸಬೇಕು ಪೂರ್ವ ದಿನ ಮತ್ತು ಪರದಿನ ಎರಡರಲ್ಲಿ ಯಾವುದರಲ್ಲೂ ಶುದ್ಧವಾದ ಪೂರ್ಣಿಮೆಯಾಗಲಿ ಕೃತಿಕೆಯಾಗಲಿ ಇಲ್ಲದಿದ್ದರೆ ವೇದೆಯಿಂದ ಕೂಡಿ ಬರುವ ಪೂರ್ಣಿಮೆಯಲ್ಲೇ ಆಚರಿಸಲ್ಪಡಬೇಕು ಹಾಗೆಯೇ ಸಂಕ್ರಮಣ ಅಥವಾ ಗ್ರಹಣದ ದೋಷ ಇದ್ದರೆ ಅಂಥ ದೋಷ ಇರುವ ದಿನವನ್ನು ಬಿಟ್ಟು ಮಾಸಾದಿಯಲ್ಲಿ ಅಥವಾ ಮಾಸಾಂತ್ಯದಲ್ಲಿ ದೋಷರಹಿತವಾದ ಶುದ್ಧ ದಿನದಲ್ಲಿ ಹಬ್ಬದ ಆಚರಣೆ ಮಾಸಾದಿಯಲ್ಲಿ ಮತ್ತು ಮಾಸಾಂತ್ಯದಲ್ಲಿ ಎರಡರಲ್ಲೂ ಶುದ್ಧವಾದ ದಿನವೂ ದೊರಕಿದರೆ ಆಗ ಉತ್ತರೇ ದೇವಕಾರ್ಯಾಣಿ ಎಂಬ ನಿಯಮದಂತೆ ಉತ್ತರ ದಿನದಲ್ಲೇ ದೀಪೋತ್ಸವವನ್ನು ಆಚರಿಸಬೇಕು ಎರಡೂ ದಿನದಲ್ಲೂ ಸಂಕ್ರಮಣಾದಿ ದೋಷಗಳಿದ್ದರೆ ಸಂಪೂರ್ಣ ಪೂರ್ಣಿಮಾ ಪರ್ವದಿಂದ ಕೂಡಿದ ಕೃತಿಕಾ ನಕ್ಷತ್ರದ ದಿವಸ ಹಬ್ಬ ಸಂಪೂರ್ಣವಾದ ಪೂರ್ಣಿಮಾತಿಥಿಯ ಯೋಗ ಇಲ್ಲದೆಯೇ ಹೋದರೂ ಆಗಲೂ ಉತ್ತರ ದಿನದಲ್ಲಿ ದೀಪೋತ್ಸವವನ್ನು ಆಚರಿಸಬೇಕು ಪೂರ್ವ ದಿನ ಪರದಿನಗಳಲ್ಲಾಗಲಿ ಮಾಸಾದಿ ಮಾಸಾಂತ್ಯಗಳಲ್ಲಾಗಲಿ ಮಂಗಳವಾರದ ಯೋಗವಿದ್ದರೆ ಆ ದಿನವನ್ನು ಬಿಟ್ಟು ಶುದ್ಧವಾದ ಇತರ ದಿನದಲ್ಲಿ ಉತ್ಸವವು ಆಚರಿಸಲ್ಪಡಬೇಕು ಶುದ್ಧವಾದ ಬೇರೆ ದಿನವೂ ದೊರೆಯದೆಯೇ ಇದ್ದರೆ ಆಗ ಶುದ್ಧವಾಗಿರುವ ಮಂಗಳವಾರದಲ್ಲೇ ಹಬ್ಬದ ಆಚರಣೆ ವೇದೆಯಿಂದ ಕೂಡಿರುವ ದಿನ ಮತ್ತು ಸಂಕ್ರಮಣ ಗ್ರಹಣ ದೋಷದಿಂದ ಕೂಡಿರುವ ದಿನ ಇವೆರಡರಲ್ಲಿ ಮೊದಲನೆಯದಕ್ಕಿಂತ ಎರಡನೆಯದೇ ಉತ್ತಮ ಸಂಕ್ರಮಣ ದೋಷಗಳು ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಅರ್ಧ ಮೊದಲು ಆ ದೋಷಗಳು ಇದ್ದರೆ ಮಾತ್ರ ಲೆಕ್ಕಿಸಲ್ಪಡುತ್ತವೆ ಗ್ರಹಣ ಅರ್ಧರಾತ್ರದ ನಂತರ ಗ್ರಹಣ ಸಂಕ್ರಮಗಳಿದ್ದರೆ ಆ ದೋಷಗಳಿಗೆ ಬೆಲೆಯಿಲ್ಲ ಮಾಸಾದಿ ಮತ್ತು ಮಾಸಾಂತ್ಯ ದಿನಗಳಲ್ಲಿ ಒಂದರಲ್ಲಿ ರೋಹಿಣಿ ನಕ್ಷತ್ರದಿಂದ ಕೂಡಿದ ಶುದ್ಧ ಪೂರ್ಣಿಮೆ ಮತ್ತು ಇನ್ನೊಂದರಲ್ಲಿ ಪ್ರತಿಮೆಯಿಂದ ಕೂಡಿದ ಶುದ್ಧ ಕೃತಿಕಾ ನಕ್ಷತ್ರಗಳಿದ್ದರೆ ಆಗ ಉತ್ತರ ದಿನದಲ್ಲೇ ಹಬ್ಬದ ಆಚರಣೆ ಆದರೆ ಆ ಉತ್ತರ ದಿನದಲ್ಲಿ ಗ್ರಹಣ ಸಂಕ್ರಮಣಾದಿಗಳಿದ್ದರೆ ಆಗ ಪೂರ್ವ ದಿನದಲ್ಲೇ ದೀಪೋತ್ಸವವನ್ನು ಆಚರಿಸಬೇಕು ಪೂರ್ಣಿಮಾ ತಿಥಿ ಮತ್ತು ಕೃತಿಕ ನಕ್ಷತ್ರಗಳ ವೃದ್ಧಿಯ ಕಾರಣದಿಂದ ಪೂರ್ವ ದಿನದಲ್ಲಿ ಶುದ್ಧವಾದ ಆ ತಿಥಿ ನಕ್ಷತ್ರಗಳ ಯೋಗವು ಪರದಿನದಲ್ಲಿ ದಿನದಲ್ಲಿ ಅಲ್ಪಕಾಲ ಆ ಶುದ್ಧವಾದ ತಿಥಿ ನಕ್ಷತ್ರಗಳ ಯೋಗವು ಇದ್ದರೆ ಆಗ ಯಾವ ದಿನದಲ್ಲಿ ಕೃತಿಕ ನಕ್ಷತ್ರದ ಯೋಗವು ಹೆಚ್ಚು ಕಾಲ ಇದೆಯೋ ಆ ದಿನದಲ್ಲಿ ದೀಪೋತ್ಸವದ ಆಚರಣೆ ಆ ಯೋಗವು ಎರಡು ದಿನಗಳಲ್ಲೂ ಸಮನಾಗಿದ್ದರೆ ಅಥವಾ ಒಂದರಲ್ಲಿ ಕಡಿಮೆ ಕಾಲ ಇದ್ದರೆ ಆಗ ಪೂರ್ವ ದಿನದಲ್ಲಿಯೇ ಹಬ್ಬವನ್ನು ಆಚರಿಸಬೇಕು ದೀಪೋತ್ಸವ ದಿನ ದಿವಸದಲ್ಲಿ ಸೂರ್ಯಾಸ್ತಮನಕ್ಕೆ ಮೊದಲು ಮುಹೂರ್ತ ಕಾಲದಿಂದ ಆರಂಭಿಸಿ ಸೂರ್ಯಾಸ್ತಮನದ ಅನಂತರ ಅರ್ಧಯಾಮ ಕಾಲದವರೆಗಿನ ಮಧ್ಯಕಾಲದಲ್ಲಿಯೇ ದೀಪೋತ್ಸವವನ್ನು ಆಚರಿಸಬೇಕು ಉತ್ಸವ ಕಾಲಕ್ಕೆ ವೃಷಭ ಲಗ್ನವನ್ನು ಹೇಳಿರುವುದರಿಂದ ಮಾಸಾದಿ ದಿನಗಳಲ್ಲಿ ಸೂರ್ಯಾಸ್ ಮನದ ಅನಂತರ ಕಾಲದಲ್ಲಿ ದೀಪೋತ್ಸವವನ್ನು ಮಾಡಬೇಕು ಮಾಸ ಮಧ್ಯ ಅಥವಾ ಮಾಸಾಂತ್ಯ ದಿನಗಳಲ್ಲಿ ಸೂರ್ಯಾಸ್ತಮಯಕ್ಕೆ ಹಿಂದಿನ ಸಮಯದಲ್ಲೇ ಉತ್ಸವವು ಆಚರಿಸಲ್ಪಡಬೇಕು ಹೀಗೆ ಅಸ್ತಮಾನಕ್ಕೆ ಮೊದಲೇ ದೀಪೋತ್ಸವವನ್ನು ಆಚರಿಸುವುದಾಗಿದ್ದರೆ ದೀಪೋತ್ಸವಾನಂತರ ಸಂಧ್ಯಾ ವಂದನೆ ಮಾಡಬೇಕು ಅಸ್ತಮಾನಂತರ ನಂತರ ದೀಪೋತ್ಸವ ಪೂಜೆಯನ್ನು ಮಾಡುವ ಪಕ್ಷದಲ್ಲಿ ಸಂಧ್ಯಾ ವಂದನಾದಿಗಳನ್ನು ಮೊದಲೇ ಮುಗಿಸಿಕೊಂಡಿರಬೇಕು ಉತ್ಸವದ ಆಚರಣೆಯ ವಿಧಾನ ದೀಪೋತ್ಸವವನ್ನು ಸಂಜೆಯಲ್ಲಿ ಅಥವಾ ರಾತ್ರಿಯಲ್ಲಿ ಆಚರಿಸಿದರೂ ಆ ಇಡೀ ದಿನವೇ ಹಬ್ಬದ ದಿನ ಅಂದು ವಿಶೇಷವಾಗಿ ತ್ರಿಕರ್ಣಗಳ ಮತ್ತು ದ್ರವ್ಯಗಳ ಶುದ್ಧಿ ಸಮೃದ್ಧಿಗಳಿಂದ ಭಗವಂತನ ಪೂಜೆಯನ್ನು ಮಧ್ಯಾಹ್ನದಲ್ಲೂ ಆಚರಿಸಬೇಕು ಹೊರಗಿನ ದ್ರವ್ಯಗಳ ಕೊರತೆ ಇದ್ದರೆ ಮನೋಧರ್ಮದ ಸಮೃದ್ಧಿಯೇ ಆ ಕೊರತೆಯನ್ನು ತುಂಬುತ್ತದೆ ಅಂದು ಪ್ರಾತಃ ಕಾಲದಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ಶುಭ ಸಮಯದಲ್ಲಿ ಸ್ತ್ರೀಯರು ಗಜಲಕ್ಷ್ಮಿಯನ್ನು ಪೂಜಿಸುವ ಪದ್ಧತಿಯೂ ಕೆಲವರಲ್ಲಿದೆ ಜೇಡಿಮಣ್ಣಿನಿಂದ ಅಥವಾ ಚಿನ್ನ ಬೆಳ್ಳಿ ಮುಂತಾದ ಲೋಹಗಳಿಂದ ನಿರ್ಮಿತವಾದ ಆನೆಯ ವಿಗ್ರಹಕ್ಕೆ ಧೂಪ ದೀಪ ತೆಂಗಿನಕಾಯಿ ಅಕ್ಕಿ ಬೆಲ್ಲ ಗರಿಕೆಗಳ ನೈವೇದ್ಯ ಆರತಿಗಳಿಂದ ಪೂಜೆಯನ್ನು ಸಲ್ಲಿಸುತ್ತಾರೆ ಅಂದು ಮತ್ತು ಅದರ ಮಾರನೆಯ ದಿನವೂ ಹಗಲು ರಾತ್ರಿಗಳಲ್ಲೂ ಮತ್ತು ಮಾರನೆಯ ದಿವಸ ಪ್ರಾತಃ ಕಾಲದಲ್ಲೂ ಆ ಗಜ ವಿಗ್ರಹದಲ್ಲಿ ಆವಾಹಿಸಲ್ಪಟ್ಟ ದೇವತೆಗೆ ಪೂಜೆಯನ್ನು ಸಲ್ಲಿಸಿ ಕಡೆಯ ದಿವಸ ಮಧ್ಯಾಹ್ನದಲ್ಲಿ ಯಾವುದಾದರೂ ಉದ್ಯಾನವನದಲ್ಲಿ ಜೇಡಿಮಣ್ಣಿನ ಗಜ ವಿಗ್ರಹವನ್ನು ಭಕ್ತಿ ಶ್ರದ್ಧೆಗಳಿಂದ ಶೋಭನಾರ್ಥ ಪುನರಾಗಮನ ಚ ಮುಂದಿನ ವರ್ಷದ ಪೂಜೆಗೆ ಮತ್ತೆ ದಯ ಮಹಾ ತಾಯಿ ಮಂಗಳ ಮೂರ್ತಿ ಎಂಬ ಭಾವನೆಯಿಂದ ವಿಸರ್ಜನೆ ಮಾಡುತ್ತಾರೆ ದೇವರಿಗೆ ನೈವೇದ್ಯ ಮಾಡಿದ ಬಗೆ ಕೆಲಸನ್ನಗಳ ಪ್ರಸಾದವನ್ನು ಸಾಮಾಜಿಕರು ಒಟ್ಟಿಗೆ ಸೇರಿ ಭುಂಜಿಸುತ್ತಾರೆ ಪೂಜೆಯನ್ನು ಪ್ರಾರಂಭಿಸಿದ ಮಾರನೆಯ ದಿವಸದಲ್ಲಿ ಮಂಗಳವಾರ ಅಥವಾ ಶುಕ್ರವಾರವು ಒದಗಿದರೆ ಅದರ ಮಾರನೆಯ ದಿವಸ ಅಂದರೆ ಬುಧವಾರ ಶನಿವಾರಗಳಂದು ಗಜಲಕ್ಷ್ಮಿಯ ವಿಸರ್ಜನೆಯ ಪೂಜೆ ನಡೆಯುತ್ತದೆ ಕೆಲವರು ಮಹಾಲಕ್ಷ್ಮಿಯ ವಿಶಿಷ್ಟ ಪೂಜೆಯನ್ನು ಮಾರ್ಗಶಿರ ಮಾಸದ ಗುರುವಾರಗಳಲ್ಲೂ ಗಜಗೌರಿಯ ಪೂಜೆಯನ್ನು ಭಾದ್ರಪ್ಪದ ಬಹುಡ ಅಷ್ಟಮಿ ತಿಥಿಯಲ್ಲೂ ಮಾಡುತ್ತಾರೆ ಸಾಯಂಕಾಲ ರಾತ್ರಿಗಳಲ್ಲಿ ದೇವಾಲಯಗಳಲ್ಲೂ ಮನೆಗಳಲ್ಲೂ ಮಠಮಂಟಪಗಳಲ್ಲೂ ಆಶ್ರಮಗಳಲ್ಲೂ ದೇವರಿಗೆ ವಿಶೇಷವಾಗಿ ದೀಪಾರಾಧನೆ ನಡೆಯುತ್ತದೆ ದೇವರ ಮನೆಯಿಂದ ಆರಂಭಿಸಿ ಮನೆಯ ಒಳ ಹೊರಗು ಹೊಸ್ತಲಿನ ಮೇಲುಭಾಗ ಕೆಳಭಾಗಗಳಲ್ಲೂ ಗೋಡೆ ಮೇಲೂ ಗೂಡುಗಳಲ್ಲಿಯೂ ದೀಪಮಾಲೆಗಳನ್ನು ಬೆಳಗಿಸುತ್ತಾರೆ ಇಷ್ಟೇ ಅಲ್ಲದೆ ಹಬ್ಬದ ಮರನೆಯ ದಿವಸ ಕಸದ ರಾಶಿಯ ಮೇಲೂ ದೀಪವನ್ನು ಹತ್ತಿಸಿ ಇಡುತ್ತಾರೆ ಆ ಕುಪ್ಪೈ ಕಾರ್ತಿಕೈ ಎಂದು ತಮಿಳರು ಕರೆಯುತ್ತಾರೆ ದೇವಾಲಯಗಳಲ್ಲಿ ದೇವರ ಸಹಸ್ರನಾಮವನ್ನು ಹೇಳಿಕೊಂಡು ಬತ್ತಿಯ ದೀಪಗಳನ್ನು ತಯಾರಿಸಿ ಕ್ರಮವಾಗಿ ಹೊತ್ತಿಸಿ ಬೆಳಗಿಸುವ ಪದ್ಧತಿಯನ್ನು ವಿಶೇಷವಾಗಿ ಕೇರಳದ ದೇವಾಲಯಗಳಲ್ಲಿ ನೋಡುತ್ತೇವೆ ಸಾಯಂಕಾಲದಲ್ಲಿ ಸ್ನಾನ ಮಾಡಿ ಯಥಾವಧಿಯಾಗಿ ದೇವರ ಮನೆಗೆ ಹೋಗಿ ಕೃತಿಕಾ ದೀಪೋತ್ಸವಾಂಗವಾದ ಭಗವದಾರಾಧನೆ ಮಾಡುವುದಾಗಿ ಸಂಕಲ್ಪಿಸಿ ಧೂಪದೀಪಾತಿಗಳನ್ನು ಅರ್ಪಿಸಿದ ಬಳಿಕ ಅರಳು ಅವಲಕ್ಕಿ ಇತ್ಯಾದಿಗಳನ್ನು ವಿಶೇಷ ನೈವೇದ್ಯವನ್ನಾಗಿ ದೇವರಿಗೆ ಸಮರ್ಪಿಸಬೇಕು ಉರಿಯುತ್ತಿರುವ ದೇವರ ದೀಪದ ಒಂದು ದೀಪವನ್ನು ಹೊತ್ತಿಸಿಕೊಂಡು ಅದರಿಂದ ಇತರ ದೀಪಗಳನ್ನು ಹೊತ್ತಿಸುತ್ತಾ ದೀಪಮಾಲೆಗಳನ್ನು ಬೆಳಗಿಸಬೇಕು ಆಯಾ ದೇವರಿಗೆ ಸಂಬಂಧಪಟ್ಟಂತೆ ರುದ್ರಸೂಕ್ತ ರುದ್ರಗಾಯಿತ್ರಿ ವಿಷ್ಣು ಸೂಕ್ತ ವಿಷ್ಣು ಗಾಯತ್ರಿ ಇತ್ಯಾದಿಗಳಿಂದ ಏಕಾರತಿ ಪಂಚಾರತಿ ಐದು ಬತ್ತಿಗಳ ದೀಪ ಪಾತ್ರೆಯಿಂದ ಆರತ್ತಿ ಪಂಚಾಶಾರತಿ ಐವತ್ತು ಬತ್ತಿಗಳ ದೀಪಪಾತ್ರೆಯಿಂದ ಆರತಿ ಚತುಷ್ಟ್ಯಾರತಿ ಅರವತ್ತ ನಾಲ್ಕು ಬತ್ತಿಗಳ ದೀಪಪಾತ್ರೆಯಿಂದ ಆರತಿ ಚಕ್ರಾರತಿ ಚಕ್ರಾಕಾರದ ದೀಪ ಪಾತ್ರೆಯಿಂದ ಆರತಿ ಕುಂಭಾರತಿ ಇತ್ಯಾದಿ ದೀಪಪಾತ್ರೆಗಳಿಂದ ದೇವರಿಗೆ ಮಹಾ ನಿರಾಜನವನ್ನು ಮಾಡಬೇಕು ಮತ್ತು ಮಹಾಮಂಗಳಾರತಿಗೆ ನಕ್ಷತ್ರ ೇಷ್ಟಿಯಲ್ಲಿ ಬರುವ ಅಗ್ನಿ ದೇವತಾಕವಾದ ಈ ಕೆಳಗಿನ ಮಂತ್ರವನ್ನು ಹೇಳುವ ಪದ್ಧತಿ ಇದೆ ಅಗ್ನಿರ್ಹ ಪಾತು ಕೃತಿಕ ನಕ್ಷತ್ರ ದೇವೀಂದ್ರಿಯದ್ಮ ಸಂವಿಚಕ್ಷಣ ಹವಿರಾಜುಹೋತನ ಯಸ್ಯ ಭಾಂತಿರಶ್ಮೋ ಯಸವ ಯೇಮ ವಿಶ್ವ ಭುವ ಸರ್ವಾ ಸ ಕೃತಿಕಾ ಬಿರಬಿಸಂವಸಾನಹ ಅಗ್ನಿರ್ನೋ ದೇವಸುವಿತೆ ದದಾತು ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿಯಾಗಿರುವ ಅಗ್ನಿದೇವರನ್ನು ಆ ಅಗ್ನಿದೇವರಿಗೆ ಅಂತರ್ಯಾಮಿಯಾಗಿ ಅಗ್ನಿಮಂಡಲಾಂತರ್ವರ್ತಿಯಾಗಿ ಅಗ್ನಿಶಬ್ಧವಾಚ್ಯನು ಆಗಿರುವ ತೇಜೋರೂಪಿಯಾದ ಪರಮಾತ್ಮನನ್ನು ಸ್ತುತಿಸುವ ಈ ಮಂತ್ರದಿಂದ ದೇವರಿಗೆ ಮಹಾಮಂಗಳಾರ್ತಿಯನ್ನು ಸಮರ್ಪಿಸಿದ ನಂತರ ಮತ್ತೊಂದು ವಿಶೇಷ ವಿಧಿಯನ್ನು ಅಂದು ದೇವಾಲಯಗಳಲ್ಲಿ ಆಚರಿಸುತ್ತಾರೆ ಅದೇನೆಂದರೆ ಒಂದು ವಸ್ತ್ರವನ್ನು ತುಪ್ಪದಲ್ಲಿ ನೆನೆಸಿ ಒಂದು ಉದ್ದವಾದ ಕೋಲಿಗೆ ಸಿಕ್ಕಿಸಿ ಅದನ್ನು ಮಹಾಮಂಗಳ ನೀರಾಜನ ಅಗ್ನಿಯಿಂದ ಅಥವಾ ದೇವರ ದೀಪದ ಅಗ್ನಿಯಿಂದ ಹೊತ್ತಿಸಿ ಸುಟ್ಟು ಹಾಕುತ್ತಾರೆ ಅದರ ಮಸಿಯನ್ನು ರಕ್ಷೆಯೆಂದು ಭಾವಿಸಿ ದೇವರ ಹಣೆಗೆ ಬಟ್ಟನ್ನಾಗಿ ಇಟ್ಟು ಮಸಿಯ ಪ್ರಸಾದವನ್ನು ಭಕ್ತಾದಿಗಳೆಲ್ಲರೂ ರಕ್ಷೆಯೆಂದು ತಮ್ಮ ಹಣೆಗೆ ಇಟ್ಟುಕೊಳ್ಳುತ್ತಾರೆ ಆಚರಣೆಯ ಕಾಲದ ವಿಶೇಷ ನಾವು ಹಿಂದೆ ಗಮನಿಸಿರುವಂತೆ ಕೃತಿಕಾ ದೀಪೋತ್ಸವವು ಶಿವದೀಪ ವಿಷ್ಣು ದೀಪೋತ್ಸವಗಳು ಕಾರ್ತಿಕ ಮಾಸದಲ್ಲಿ ಅಥವಾ ಮಾರ್ಗಶಿರ ಮಾಸದಲ್ಲಿ ಬರುತ್ತವೆ ಇವೆರಡೂ ಜ್ಞಾನವೃದ್ಧಿ ಮತ್ತು ಮಾಂಗಲ್ಯ ಸಿದ್ಧಿಗೆ ಪ್ರಶಸ್ತವಾದ ಮಾಸಗಳು ಕಾರ್ತಿಕೇ ಜ್ಞಾನವೃದ್ಧ ಸ್ಯಾತ್ ಮಾರ್ಗಶೀರ್ಷೆ ಇವುಗಳಲ್ಲಿ ಕಾರ್ತಿಕವು ಜ್ಞಾನ ಮಹೇಶ್ವರಾದಿ ಚೇತ್ ಎಂಬಂತೆ ಜ್ಞಾನ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಅದರಲ್ಲಿಯೂ ಸೋಮವಾರವು ಅವನ ಪೂಜೆಗೆ ಅತ್ಯಂತ ಪ್ರಶಸ್ತವಾದುದೆಂದು ಕಾರ್ತಿಕ ಮಾಸದ ಪರ್ವಗಳ ವಿವೇಚನೆಯಲ್ಲಿ ಈ ಮೊದಲೇ ನಿರೂಪಣೆ ಮಾಡಿಯಾಗಿದೆ ಆದ್ದರಿಂದ ಶಿವದೀಪದ ಉತ್ಸವವನ್ನು ಆಚರಿಸುವುದಕ್ಕೆ ಈ ತಿಂಗಳು ಮತ್ತು ಕೂಡಿ ಬಂದರೆ ಪರಮೋತ್ತಮವಾದ ಕಾಲವೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ನಮ್ಮ ದೇಹದಲ್ಲಿ ಆತ್ಮಜ್ಞಾನದ ಕೇಂದ್ರಗಳು ಸಹಜವಾಗಿ ವಿಕಾಸಗೊಳ್ಳುವುದಕ್ಕೆ ಪ್ರಕೃತಿಯ ಅನುಕೂಲವು ವಿಶೇಷವಾಗಿರುವುದರಿಂದ ಇದನ್ನು ಜ್ಞಾನವೃದ್ಧಿಯ ಕಾಲ ಮತ್ತು ಜ್ಞಾನಪ್ರಧನಾದ ಮಹಾದೇವನಿಗೆ ಇಷ್ಟವಾದ ಕಾಲ ಎಂದು ಕರೆದಿದೆ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿತೆ ಎಂದು ಗೀತಾಶಾಸ್ತ್ರವು ಸಾರುವಂತೆ ಜ್ಞಾನಪ್ರದಾನ ಿರುವ ನಾರಾಯಣನಿಗೂ ಇದು ಪ್ರಿಯವಾದ ಮಾಸವೇ ಆದರೂ ಶಿವನಿಗೆ ವಿಶೇಷ ಪ್ರಿಯವಾದುದು ವಿಷ್ಣುವಿಗೆ ಶ್ರಾವಣ ಮಾಸವು ವಿಶೇಷ ಪ್ರೀತಿಕರವಾದು ಮಾರ್ಗಶಿರ ಮಾಸದ ಮಹಿಮೆಯನ್ನು ಶ್ರೀಕೃಷ್ಣ ಪರಮಾತ್ಮನೇ ಉದ್ಘೋಷಿಸಿದ್ದಾನೆ ಮಾಸಾನಂ ಮಾರ್ಗಶೀರ್ಷೋಹಂ ಎಂದು ಅದನ್ನು ತನ್ನ ಶ್ರೇಷ್ಠತಮವಾದ ವಿಭೂತಿಯೆಂದು ಅವನು ಸಾರಿದ್ದಾನೆ ದೇವತೆಗಳಿಗೆ ರಾತ್ರಿಯಾಗಿರುವ ದಕ್ಷಿಣಾಯನ ಮತ್ತು ಹಗಲಾಗಿರುವ ಉತ್ತರಾಯಣ ಇವುಗಳಿಗೆ ಮಧ್ಯದಲ್ಲಿ ಬರುವ ಬ್ರಹ್ಮೂರ್ತ ಸ್ಥಾನದಲ್ಲಿದ್ದು ಸತ್ವೋನ್ವೇಷಕವಾಗಿರುವ ಕಾಲಾವಯವ ಇದು ದೇವತೆಗಳು ಮತ್ತು ಪಿತೃಗಳು ಇಬ್ಬರ ಸಮಾಗಮ ಕಾಲವು ಆಗಿದೆ ಇದರಲ್ಲಿ ಜಾಗೃತರಾಗಿದ್ದು ಭಗವ ಧ್ಯಾನ ಆರಾಧನೆಗಳನ್ನು ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಬ್ರಾಹ್ಮೆ ಮುಹೂರ್ತೆ ದೇವಾಂ ಪಿತೃಣ್ಣ ಚ ಸಮಾಗ ಜಾಗರಸ್ತವ್ಯೋ ದೇವಸಮಾನಿ ತತ್ ದೇವತೆಗಳು ಪೂಜೆಯಿಂದ ಸಂತೋಷ ಪಡುವಂತೆಯೇ ನವಾಗ್ರಯಣ ಪೂಜೆಯಿಂದ ಪಿತೃದೇವತೆಗಳು ಈ ಕಾಲದಲ್ಲಿ ಸಂತೋಷ ಗೋಕ್ಷೀರ ಸಮೃದ್ಧಿಯಿಂದಲೂ ಸುಪಕ್ವವಾದ ಸಸ್ಯಾಧಿ ಸಂಪತ್ತಿನಿಂದಲೂ ಕೂಡಿರುವ ಈ ಕಾಲವು ಪರಮಾತ್ಮನ ಅಂತರ್ಮಾರ್ಗ ಬಹಿರ್ಮಾರ್ಗಗಳೆರಡಕ್ಕೂ ಅತ್ಯಂತ ಪೋಷಕವಾಗಿದೆ ಆದಾಯ ಮಾರ್ಗಶೀರ್ಷಾದಿ ದೌ ದ ಮಾಸೌ ಋತುರ್ಮತಃ ಕಾತ್ಯಯನ ಮಾರ್ಗಾಧೀನಾ ಯುಗೈಹಿ ಕ್ರಮತ್ ಅಮರಕೋಶ ಎಂದು ಹಿರಿಯರು ಹೇಳುವಂತೆ ವರ್ಷಾರಂಭವು ಈ ಮಾಸದಿಂದಲೇ ಹಿಂದೆ ಆಗುತ್ತಿತ್ತು ಎಂಬುದರಲ್ಲಿ ಸಂಶಯವಿಲ್ಲ ಯಜ್ಞಶಿರಸ್ ಎಂದು ಕರೆಯಲ್ಪಟ್ಟಿರುವ ಮಾ ಮೃಗಶೀರ್ಷ ನಕ್ಷತ್ರವು ಪೂರ್ಣಚಂದ್ರನ ಸಮೀಪದಲ್ಲಿರುವ ಈ ಮಾಸದ ಪೂರ್ಣಿಮೆಯು ಯಜ್ಞರೂಪಿಯು ಯಜ್ಞ ಫಲಪ್ರಪ್ರದನೂ ಆಗಿರುವ ನಾರಾಯಣ ಪರಂಜ್ಯೋತಿಯ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದುದೇ ಆಗಿದೆ ಪರಮಾತ್ಮನು ಪರಂಜ್ಯೋತಿ ಸ್ವರೂಪನು ಅವನನ್ನು ಪ್ರತಿನಿಧಿಸುವ ದೀಪವನ್ನು ಹೊತ್ತಿಸಿ ಆ ದೀಪದಿಂದ ಚತುರ್ದಶ ವಿದ್ಯಾಸ್ಥಾನ ರೂಪವಾಗಿರುವ ಮತ್ತು ಅರವತ್ನಾಲ್ಕು ಕಲೆಗಳ ರೂಪವಾಗಿರುವ ದೀಪಗಳನ್ನು ಬೆಳಗಿಸಿ ವಿಶ್ವವನ್ನೆಲ್ಲ ಬೆಳಗಿಸುವ ದಿವ್ಯ ಮನೋಧರ್ಮವುಳ್ಳ ಸನಾತನ ಆರ್ಯಭಾರತ ಮಹರ್ಷಿಗಳು ದೀಪಮಾಲ ಸಹಸ್ರವನ್ನು ಬೆಳಗಿಸುವ ಈ ಮಹೋತ್ಸವವನ್ನು ವಿಶೇಷವಾಗಿ ಆಚರಿಸುತ್ತಾ ಲೋಕಕ್ಕೆ ಆ ಸತ್ಸಂಪ್ರದಾಯವನ್ನು ಕೊಟ್ಟಿರುವುದು ಸಹಜವೇ ಆಗಿದೆ ಈ ಪರಂಜೋತಿಯು ನಾರಾಯಣ ಎಂದು ಶ್ರುತಿಗಳಲ್ಲಿ ಶೃತವಾಗಿದೆ ನಾರಾಯಣ ರಾತ್ಮ ನಾರಾಯಣ ಪರಃ ಸಹಿದೇವ ಪರಂಜ್ಯೋತಿ ತಮಸಃ ಪರಮುಚ್ಯತೆ ಎಂಬ ವಚನವು ಶಿವನನ್ನು ಪರಂಜ್ಯೋತಿ ಎಂದು ಸ್ತುತಿಸುತ್ತದೆ ಹೃದಯ ಕಮಲಮಧ್ಯೆ ದೀಪದ್ವೇದಸಾರಂ ಹರಿಗುರು ಶಿವಯೋಗಂ ಸರ್ವಭೂತಸ್ಥಮೇಕಂ ಎಂಬಂತೆ ನಾರಾಯಣ ಮತ್ತು ಸದಾಶಿವ ಇವರಿಬ್ಬರ ಮೂಲವು ಪರಂಜ್ಯೋತಿ ರೂಪವೇ ಆಗಿರುವುದರಿಂದ ಅವರಿಬ್ಬರನ್ನು ಶಿವದೀಪ ವಿಷ್ಣುದೀಪ ಎಂಬ ಹೆಸರುಗಳಿಂದ ಆ ಜ್ಞಾನ ಪ್ರಚೋದಕವಾದ ಮಾಸಗಳಲ್ಲಿ ಪೂಜಿಸುವುದು ಉಚಿತವೇ ಆಗಿದೆ ಅವರನ್ನು ಒಟ್ಟಿಗೆ ಒಂದೇ ದಿನದಲ್ಲಿ ಅಥವಾ ಅನಂತರದ ದಿನದಲ್ಲಿ ಆರಾಧಿಸುವುದು ಅವರ ಅನನ್ಯ ಸಂಬಂಧವನ್ನು ಸಾರುತ್ತದೆ ಕೃತಿಕಾ ನಕ್ಷತ್ರವು ಕಾರ್ತಿಕೇಯ ಸುಬ್ರಹ್ಮಣ್ಯನ ಆರಾಧನೆಗೂ ಪ್ರಶಸ್ತವಾದುದು ಗೊಬ್ಬರದ ರಾಶಿಯ ಮೇಲೆ ದೀಪ ಜ್ಯೋತಿಯನ್ನು ಏಕೆ ಇಡಬೇಕು ಎಂದರೆ ವಿಶ್ವವೆಲ್ಲವೂ ನಾರಾಯಣನ ಜ್ಯೋತಿಯಿಂದ ತುಂಬಿದೆ ಗೊಬ್ಬರದ ರಾಶಿಯ ಹಿಂದೆಯೂ ಅದೇ ಜ್ಯೋತಿಯೂ ಬೆಳಗುತ್ತಿದೆ ನಾರಾಯಣ ಯ ವೇದಗುಂ ಸರ್ವಂ ಎಂಬ ತತ್ವವನ್ನು ಈ ಪದ್ದತಿಯು ನೆನಪಿಸುತ್ತದೆ ಗಜಲಕ್ಷ್ಮಿಯ ಪೂಜೆಯನ್ನು ಏಕೆ ಮಾಡುತ್ತಾರೆ ವಿಷ್ಣು ದೀಪೋತ್ಸವದ ದಿವಸ ಪ್ರಾತಃ ಕಾಲದಲ್ಲಿ ಶ್ರೀಯರು ಆನೆ ಸ್ತ್ರೀಯರು ಆನೆಯ ವಿಗ್ರಹವನ್ನು ಪೂಜಿಸುವ ಸಂಪ್ರದಾಯವು ಈ ಹಿಂದೆ ಉಲ್ಲೇಖಿತವಾಗಿದೆ ಆನೆಯ ಗೊಂಬೆಯನ್ನು ಏಕೆ ಆರಾಧಿಸಬೇಕು ಅದರ ಬದಲು ಜೀವಂತವಾದ ಆನೆಗೆ ಅಕ್ಕಿ ಬೆಲ್ಲ ತೆಂಗಿನಕಾಯಿಯನ್ನು ಕೊಟ್ಟರೆ ಅದಕ್ಕೆ ಸಂತೋಷವಾಗಿ ಅದು ನಮಗೆ ಸೇವೆಯನ್ನು ಸಲ್ಲಿಸಬಹುದು ಅದರ ಮಣ್ಣಿನ ವಿಗ್ರಹವನ್ನು ಏಕೆ ಆರಾಧಿಸಬೇಕು ಬಹುಶಃ ಹಿಂದೆ ಜನರಿಗೆ ಆನೆಯ ಕಾಟ ತುಂಬ ಇದ್ದುದರಿಂದ ಅದರ ವಿಗ್ರಹವನ್ನು ಪೂಜಿಸಿದರೆ ಅದರಿಂದ ಉಪದ್ರವ ತಪ್ಪಬಹದೆಂಬ ಮೂಢನಂಬಿಕೆಯಿಂದ ಈ ಪದ್ದತಿ ಹುಟ್ಟಿರಬಹುದು ಎಂದು ಕೆಲವರು ಊಹಿಸಿ ಹೇಳುತ್ತಾರೆ ಇದು ಮೇಲುನೋಟಕ್ಕೆ ಸರಿಯಾದ ಊಹೆಯಾದರೂ ವಾಸ್ತವವಾಗಿ ಸರಿಯಿಲ್ಲ ಏಕೆಂದರೆ ಪೂಜಾ ಪದ್ಧತಿಯನ್ನು ತಂದವರು ಯೋಗಿಗಳು ಜ್ಞಾನಿಗಳು ಆನೆಯನ್ನು ಅವರು ಗಜಲಕ್ಷ್ಮಿ ಎಂದು ಕರೆಯುತ್ತಾರೆ ಇದು ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಅಶ್ವಲಕ್ಷ್ಮಿ ಎಂಬಂತೆ ಲೋಕಜೀವನಕ್ಕೆ ಉಪಯೋಗ ಪಡುವ ಒಂದು ಸಂಪತ್ತು ಆದ್ದರಿಂದ ಗಜಲಕ್ಷ್ಮಿ ಎಂದರೆ ಆನೆಗಳ ಸಂಪತ್ತು ಹೆಚ್ಚು ಸಂಖ್ಯೆಯ ಶ್ರೇಷ್ಠವಾದ ಆನೆಗಳು ಎಂಬ ವಾ ಸರಿಯಲ್ಲ ಏಕೆಂದರೆ ಹಾಗೆಲ್ಲ ಆನೆಗಳನ್ನು ಪಡೆದು ಸಾಕಿ ಅವುಗಳಿಂದ ಸೇವೆಯನ್ನು ಪಡೆಯುವ ಸಾಮರ್ಥ್ಯ ಎಲ್ಲರಿಗೂ ಇರುವುದಿಲ್ಲ ರಾಜರಿಗೆ ಕಷ್ಟ ಇನ್ನು ಸಾಮಾನ್ಯ ಜನರಿಗೆ ಅದು ಹೇಗೆ ಬಂದಿತ್ತು ಯೋಗಿಗಳು ಗಜಕುಂಡ ಎಂಬ ಶರೀರ ಕೇಂದ್ರದಲ್ಲಿ ಗಜಗಳ ದರ್ಶನವನ್ನು ಪಡೆಯುತ್ತಾರೆ ಇದಲ್ಲದೆ ಯೋಗಿ ಸಾಧಕರು ಬ್ರಹ್ಮಾನಂದಾಮೃತ ಪ್ರಾಪ್ತಿಗಾಗಿ ಮಾಡುವ ಜ್ಞಾನ ಮತನದಲ್ಲಿ ಅಮೃತ ಪ್ರಾಪ್ತಿಗಾಗಿ ಸೇರಿದಂತೆ ಅದರ ಪೂರ್ವಭಾವಿಯಾಗಿ ಪಡೆಯುವ ಶ್ರೀದೇವಿಯ ಪರಿವಾರದಲ್ಲಿಯೂ ಅವರು ದಿವ್ಯ ಗಜಗಳ ದರ್ಶನ ಪಡೆಯುತ್ತಾರೆ ಅವು ವಿಶ್ವವನ್ನು ಹೊತ್ತಿರುವ ಮಹಾಶಕ್ತಿಗಳಾಗಿರುವುದರಿಂದ ದಿಗ್ಗಜಗಳು ಎಂದು ಲೋಕದ ಋಷಿಗಳಿಂದ ಕರೆಯಲ್ಪಡುತ್ತವೆ ವಾಸ್ತವವಾಗಿ ಹೊರಗಿನ ಭೂಮಿಯನ್ನು ಅಗೆದರೆ ಅಲ್ಲಿ ಯಾವ ಆನೆಯೂ ಕಾಣುವುದಿಲ್ಲ ಋಷಿಗಳ ಅಂತರ್ದರ್ಶನದ ವಿಷಯಗಳನ್ನು ಭೌತಿಕವಾದ ಅರ್ಥದಲ್ಲಿ ಪರಿಸಮಾಪ್ತಿ ಮಾಡಿಕೊಂಡು ಭ್ರಮೆಗೆ ಈಡಾಗಬಾರದು ಆ ದಿವ್ಯ ದಿಗ್ಗಜಗಳು ಜಗನ್ಮಾತೆಗೆ ದಿವ್ಯಾನಂದಾಮೃತಾಭಿಷೇಕವನ್ನು ಮಾಡುತ್ತಿವೆ ಎಂದು ಪುರಾಣಗಳು ಆಚಾರ್ಯ ಶ್ರೀ ಸೂಕ್ತಿಗಳು ಸಾರುತ್ತವೆ ದಿಗ್ಗಜ ಹೇಮ ಪತ್ರ मादा विमल जलम स्नापयाचक्रिरे दी सर्वोकमहेशन पुष्कर्तका क्लां कनक्यषिच ಗಜೇಂದ್ರಾಹ ಇವು ಲಕ್ಷ್ಮೀದೇವಿಯ ಪರಿವಾರಕ್ಕೆ ಸೇರಿದ ಲಕ್ಷ್ಮಿಯ ಅಂಶಗಳಾದ ದಿವ್ಯ ಶಕ್ತಿಗಳು ತತ್ವವಿಶೇಷಗಳು ದಿವ್ಯ ಗಜಾಕಾರದಲ್ಲಿ ಅವುಗಳ ದರ್ಶನವನ್ನು ಭೋಗಿಗಳು ಯೋಗಿಗಳು ಪಡೆಯುತ್ತಾರೆ ಲಕ್ಷ್ಮೀದೇವಿಯ ದಿವ್ಯಾಂಶಗಳಾದ್ದರಿಂದ ಲಕ್ಷ್ಮಿಯೆಂದೇ ಅವು ಕರೆಯಲ್ಪಡುತ್ತವೆ ಉಪಾಸನೆಯು ಸಾಕ್ಷಾ ಲಕ್ಷ್ಮೀದೇವಿಯ ಉಪಾಸನೆಯ ಅಂಗವೇ ಆಗಿದೆ ಎಂಬುದನ್ನು ಮನಗಾಣಬೇಕು ಸಂಸ್ಕೃತ ಭಾಷೆಯಲ್ಲಿ ಆನೆಯನ್ನು ಸಾಮವೇದದಿಂದ ಹುಟ್ಟಿದ್ದು ಎಂದು ಕರೆಯುತ್ತಾರೆ ಹಸ್ತಾಭ್ಯ ಹರಿಗೃಹ್ಯಾತ ಸಪ್ತ ಸಾಮಾನ್ಯ ಗಾಯತ ಗಾಯತ್ೋ ಬ್ರಹ್ಮಣಸ್ಮಾತ್ ಸಮ ಟುರ್ಮತಂಗಜಾಹ ಪ್ರಜಾಪತಿ ಬ್ರಹ್ಮದೇವರು ಸಪ್ತಸಾಮಗಳನ್ನು ಜ್ಞಾನ ಮಾಡಿದಾಗ ಹೊರಹೊಮ್ಮಿದವು ಈ ದಿವ್ಯ ಗಜಗಳು ಈ ದಿವ್ಯ ಗಜಗಳನ್ನು ಯಾವ ಆಕಾರದಲ್ಲಿ ಜ್ಞಾನಿಗಳು ದರ್ಶನ ಮಾಡುತ್ತಾರೋ ಮಾಡುತ್ತಾರೆಯೋ ಅದರ ಹೋಲಿಕೆಯು ಆನೆಗಳಲ್ಲಿ ಕೆಲವು ಅಂಶಗಳಲ್ಲಿರುವುದರಿಂದ ಲೋಕದಲ್ಲಿಯೂ ಆನೆಗೆ ಸಾಮಜರು ಬಂದಿತ್ತು ಆ ದಿವ್ಯ ದಿವ್ಯಹಸ್ತಿಗಳಿಗೂ ಲೌಕಿಕವಾದ ಹಸ್ತಿಗಳಿಗೂ ಆಕಾರದಲ್ಲಿ ಹೋರಿಕೆಯುಂಟು ಅಂತೆಯೇ ಆನೆಗಳ ಗೀಳಿಡುವಾಗ ಆ ಗರ್ಜನೆಯು ಬೃಂಹಿತವು ಸಾಮವೇದ ನಿಷಾದ ಶ್ರುತಿಗೆ ಹೊಂದಿಕೆಯಾಗುತ್ತದೆ ಕೃತಿಕಾ ದೀಪೋತ್ಸವದಂದು ಭಾರತೀಯ ಸ್ತ್ರೀಯರು ಪೂಜೆ ಮಾಡುವುದು ಹೊರಗಿನ ಆನೆಯ ಜಡಿಮಣ್ಣಿನ ವಿಗ್ರಹವಾದರೂ ಆ ಉಪಾಸನೆಗೆ ತಾತ್ಪರ್ಯವಾಗಿರುವುದು ಮಹಾಲಕ್ಷ್ಮಿಯ ಅಂಶವಾಗಿರುವ ದಿವ್ಯ ಗಜಗಳು ಸಾಮ ಜಗಳು ಅದು ಆನೆಯ ಪೂಜೆಯಲ್ಲ ಗಜಲಕ್ಷ್ಮಿಯ ಪೂಜೆ ಉದಾಹರಣೆಗೆ ಭಾರತ ಭಾರತದ ಧ್ವಜವನ್ನು ವಂದಿಸುವುದು ಒಂದು ಬಟ್ಟೆಯ ವಂದನೆಯಲ್ಲ ಆ ಬಟ್ಟೆಯಿಂದ ಸೂಚಿಸಲ್ಪಡುವ ರಾಷ್ಟ್ರದೇವಿಯನ್ನು ಕುರಿತು ನಮಸ್ಕಾರ ಗಜಲಕ್ಷ್ಮಿಯ ವಿಗ್ರಹದ ಪೂಜೆಯು ಕಾಲ ತಾತ್ವಿಕವಾದ ಗಜಲಕ್ಷ್ಮಿಯ ಮತ್ತು ಆ ಗಜಲಕ್ಷ್ಮಿಗಳ ಸ್ವಾಮಿಯಾದ ಮಹಾಲಕ್ಷ್ಮಿಯ ದರ್ಶನಕ್ಕೆ ಸಹಾಯ ಮಾಡುತ್ತದೆ ಈ ಗಜಲಕ್ಷ್ಮಿಯ ಪೂಜೆ ಇಚ್ಛಿ ಇತ್ತೀಚಿನದು ಯಾವುದೋ ಒಂದು ಸಂಪ್ರದಾಯಕ್ಕೆ ಸೇರಿದ್ದು ಎಂದು ಸಂಕುಚಿತವಾದ ಅಭಿಪ್ರಾಯದ ಟೀಕೆ ಮಾಡಕೂಡದು ಪುರಾಣಗಳಲ್ಲಿ ಗಾಂಧಾರಿಯು ಮಣ್ಣಿನ ಗಜಲಕ್ಷ್ಮಿಯ ಪೂಜೆ ಮಾಡಿದಳು ಆದರೆ ತನ್ನ ಸುಪುತ್ರರಾದ ಭೀಮಾರ್ಜುನರ ಪರಾಕ್ರಮ ಮತ್ತು ದೇವತಾ ಭಕ್ತಿ ಶ್ರದ್ಧೆಗಳ ಸಹಾಯದಿಂದ ಕುಂತಿದೇವಿಗೆ ಐರಾವತವನ್ನೇ ಭೂಮಿಗೆ ಇಳಿಸಿ ಅದಕ್ಕೆ ಪೂಜೆ ಮಾಡುವ ಸುಯೋಗ ಒದಗಿತ್ತು ಎಂಬ ಕಥೆಯನ್ನು ಕೇಳುತ್ತೇವೆ ಗಜರಾಜನಿಗೂ ಪೂಜೆ ಉಂಟು ಆತನ ಶಕ್ತಿ ರೂಪವಾದ ಗಜಲಕ್ಷ್ಮಿಗೂ ಪೂಜೆಯುಂಟು ಪೂಜಿಸಲ್ಪಡುವ ಗಜಗಳು ಲಕ್ಷ್ಮೀ ಸ್ವರೂಪವೆಂಬ ಭಾವನೆ ಇರುವುದರಿಂದಲೇ ಅವುಗಳನ್ನು ಮಂಗಳವಾರ ಶುಕ್ರವಾರಗಳಲ್ಲಿ ವಿಸರ್ಜನೆ ಮಾಡುವುದಿಲ್ಲ ಮನೆಗೆ ಬಂದ ಸ್ತ್ರೀಯರನ್ನು ಆವಾರಗಳಲ್ಲಿ ಕಳುಹಿಸಿಕೊಡುವುದಿಲ್ಲವಷ್ಟೇ ಹೀಗಿರುವಾಗ ಗಜಲಕ್ಷ್ಮೀ ದೇವಿಯನ್ನು ಆಗ ಕಳುಹಿಸಿಕೊಡುವುದು ಹೇಗೆ ಸಮ್ಮತವಾಗುವುದು ರಾತ್ರಿಯ ದೀಪೋತ್ಸವದಲ್ಲಿ ವಸ್ತ್ರವನ್ನು ಏಕೆ ಸುಡಬೇಕು ರಾತ್ರಿಯ ದೀಪೋತ್ಸವ ಪೂಜೆಯ ಅಂಗವಾಗಿ ವಸ್ತ್ರವೊಂದನ್ನು ತುಪ್ಪದಲ್ಲಿ ನೆನೆಸಿ ಸುಟ್ಟು ಹಾಕುವ ವಿಧಿಯೊಂದನ್ನು ಈ ಹಿಂದೆ ಗಮನಿಸಿದೆವು ಇದರ ಹಿಂದಿರುವ ಆಶಯವಾದರೂ ಏನು ಬಟ್ಟೆಯನ್ನು ಹಾಗೆ ಸುಟ್ಟು ಹಾಕುವ ಬದಲು ಯಾರಾದರೂ ಬಡಬಗ್ಗರಿಗೆ ಕೊಡಬಾರದೆ ಆ ಬಟ್ಟೆಯನ್ನು ತುಪ್ಪದಲ್ಲಿ ಅದ್ದಿ ಅಷ್ಟು ಪೋಲು ಮಾಡುವುದರ ಬದಲು ಅದನ್ನು ಆಹಾರವಾಗಿ ಸೇವಿಸಬಾರದೆ ಬಡವರಿಗೆ ಕೊಡಬಾರದೆ ಎಂದು ಪ್ರಶ್ನೆಗಳನ್ನು ಕೇಳುವವರು ಉಂಟು ಬಡಬಗ್ಗರಿಗೆ ವಸ್ತ್ರದಾನ ಮತ್ತು ಆಜ್ಯದಾನ ಮಾಡುವ ವಿಷಯದಲ್ಲಿ ಅವರಿಗೆ ಆಸಕ್ತಿ ನಿಜವಾಗಿಯೂ ಇದ್ದರೆ ಅದು ಮೆಚ್ಚತಕ್ಕದ್ದೇ ಅಂಥ ಮಹಾದಾನಗಳನ್ನು ಸತ್ಪಾತ್ರರಿಗೆ ಅವರು ಮಾಡಿ ಇತರರಿಗೂ ಅದಕ್ಕೆ ಸ್ಫೂರ್ತಿಯನ್ನು ನೀಡಿದರೆ ತುಂಬ ಸಂತೋಷವೇ ಆದರೆ ಪ್ರಕೃತ ಪೂಜಾ ವಿಧಿಯಲ್ಲಿ ಸುಡಲ್ಪಡುವ ಒಂದು ಬಟ್ಟೆ ಮತ್ತು ಚಟಾಕು ತುಪ್ಪದಿಂದ ವಿಶ್ವದ ಬಡಬಗ್ಗರ ಸಮಸ್ಯೆ ಪರಿಹಾರವಾಗುವುದಿಲ್ಲ ಈ ಸಮಸ್ಯೆಯ ಪರಿಹಾರಕ್ಕೆ ಧಾರ್ಮಿಕವಾದ ಮತ್ತು ಆರ್ಥಿಕವಾದ ಬೇರೆ ಯೋಜನೆ ಮಾಡುವುದು ಒಳ್ಳೆಯದು ಮೇಲ್ಕಂಡ ಪೂಜಾವಿಧಿಯಲ್ಲಿ ಮಾಡುವ ವಸ್ತ್ರಧಾನವು ಪರಮಾತ್ಮನು ಲೋಕ ಕಲ್ಯಾಣಾರ್ಥವಾಗಿ ಆಚರಿಸಿದ ತ್ರಿಪುರಾಸುರ ಸಂಹಾರದ ಒಂದು ಪ್ರಕೃತಿ ಪ್ರತ್ಯೇಕ ರೂಪವೇ ಆಗಿದೆ ಆ ಬಟ್ಟೆಯು ಕಪ್ಪು ಕೆಂಪು ಮತ್ತು ಬಿಳುಪು ಎಂಬ ಮೂರು ಬಣ್ಣಗಳಿಂದ ಕೂಡಿದರೆ ಉತ್ತಮ ಎಂದು ಸಂಪ್ರದಾಯವು ಹೇಳುತ್ತದೆ ಏಕೆಂದರೆ ತ್ರಿಪುರಾಸುರರು ತಾತ್ವಿಕವಾಗಿ ತ್ರಿಗುಣ ಸ್ವರೂಪರು ತಮೋಗುಣ ರಜೋಗುಣ ಸತ್ವಗುಣ ಶಾಸ್ತ್ರಗಳಲ್ಲಿ ಕ್ರಮವಾಗಿ ಕಪ್ಪು ಕೆಂಪು ಮತ್ತು ಬಿಳುಪು ಬಣ್ಣಗಳಿಂದ ಕೂಡಿದವುಗಳೆಂದು ವರ್ಣಿಸಲಾಗಿದೆ ಇವು ಮೂರು ಸದಾ ಸಂಚಾರಿಗಳಾದ ನಗರಗಳು ನೆಲೆ ನೆಮ್ಮದಿಯಿಲ್ಲದೆ ಸಂಸಾರದಲ್ಲಿ ಸದಾ ಭ್ರಮಣ ಮಾಡುತ್ತ ಭ್ರಮಣ ಮಾಡಿಸುತ್ತಿರುವ ತ್ರಿಗುಣಗಳು ಪ್ರಪಂಚದಲ್ಲಿ ಅವುಗಳಿಗೆ ಸಾಮ್ಯ ಸಮಸ್ಥಿತಿ ಉಂಟಾಗುವುದೇ ಇಲ್ಲ ಆದರೆ ಸಮಾಧಿಯಲ್ಲಿ ಮಹಾಯೋಗಿಯು ಅವಗಳ ಸಂಧಿಯನ್ನು ಸಾಮ್ಯವನ್ನು ಸಾಧಿಸಿದಾಗ ಅವು ನಾಶ ತ್ರಿಗುಣಾತೀತನಾದ ಮಹಾಯೋಗೀಶ್ವರನಾದ ಮಹಾದೇವ ಸದಾಶಿವನು ಆ ಸ್ಥಿತಿಯನ್ನು ಸಿದ್ಧಪಡಿಸಿ ತ್ರಿಪುರಗಳನ್ನು ಧ್ವಂಸ ಮಾಡಿದನು ಎಂಬ ತಾತ್ವಿಕವಾದ ಕಥೆಯನ್ನು ಎಲ್ಲಾ ಪುರಾಣಗಳು ವರ್ಣಿಸುತ್ತವೆ ಈ ದಿವ್ಯತತ್ವವನ್ನು ಲೋಕಕ್ಕೆ ಸಾರುವ ಒಂದು ರಮಣೀಯವಾದ ವಿಧಾನವು ಮೇಲ್ಕಂಡ ಬಟ್ಟೆಯ ದಹನದ ವಿಧಿಯಾಗಿದೆ ಭಗವಂತನು ಹಾಗೆ ತ್ರಿಗುಣಾಸುರ ತ್ರಿಪುರಾಸುರನ್ನು ಸುಟ್ಟು ಹಾಕಿದ್ದರಿಂದ ಅದರ ಶೇಷ ಪ್ರಸಾದವು ಲೋಕಕ್ಕೆ ರಕ್ಷೆ ಅದರ ಗುರುತನ್ನು ಮೊದಲು ಪ್ರಸಾದ ರೂಪವಾಗಿ ಧರಿಸುವುದು ಅತ್ಯಂತ ಉಚಿತವೇ ಆಗಿದೆ ಆ ತ್ರಿಪುರಾಸುರ ಸಂಹಾರದಲ್ಲಿ ಬಳಸಲ್ಪಟ್ಟ ರಥ ಮತ್ತು ಸಾಮಗ್ರಿಗಳನ್ನು ಶಿವಪುರಾಣವು ಹೀಗೆ ವರ್ಣಿಸುತ್ತದೆ ಅದರಲ್ಲಿ ಶಿವನು ಏರಿದ್ದು ಸರ್ವ ದಿವ್ಯ ರಥ ಜಗತ್ತಿನ ಕಲ್ಯಾಣಕ್ಕಾಗಿ ವಿರಚಿತವಾದುದು ಸರ್ವದೇವಮಯಂ ದಿವ್ಯಂ ರಥಂ ಪರಮಶೋಭನಂ ರಚಯಸ ವಿಶ್ವಾರ್ಥೆ ವಿಶ್ವಕರ್ಮ ತದಾಸ್ತಯ ಅದು ಸರ್ವಭೂತಮಯ ಸರ್ವಲೋಕಮಯವಾದ ದಿವ್ಯರಥ ಅದರ ಬಲಚಕ್ರವು ಸೂರ್ಯ ಎಡಚಕ್ರವು ಚಂದ್ರ ಬಲಚಕ್ರಕ್ಕೆ ದ್ವಾದಶಾದಿತ್ಯರೆಂಬ ಹನ್ನೆರಡು ಅಡ್ಡಪಟ್ಟಿಗಳು ಎರಡನೆಯ ಚಕ್ರದ ಹದಿನಾರು ಅಡ್ಡಪಟ್ಟಿಗಳು ಚಂದ್ರನ ಹದಿನಾರು ಕಲೆಗಳು ಇಪ್ಪತ್ತೇಳು ನಕ್ಷತ್ರಗಳು ಆ ಚಕ್ರದ ಅಲಂಕಾರವು ಆರು ಋತುಗಳು ಎರಡು ಚಕ್ರಗಳ ಕಬ್ಬಿಣದ ಪಟ್ಟಿ ಆಕಾಶವು ಅದರ ಪುಷ್ಕರ ಮತ್ತು ಮಂದರ ಪರ್ವತವು ರಥನೀಡ ಆಶ್ರಯ ಸ್ಥಾನವೆಂದು ತಿಳಿಯಬೇಕು ಸಂವತ್ಸರವೇ ಆ ರಥದ ವೇಗವು ಉತ್ತರಾಯಣ ದಕ್ಷಿಣಾಯಣಗಳು ರಥದ ಎರಡು ಚಕ್ರಗಳು ಸೇರುವ ಜಾಗ ಮುಹೂರ್ತವೇ ರತದ ಬಂದುರಗಳು ರತದ ನೋಗದ ಕೆಳಗಿನ ಮೂಕಿ ಕಂಬ ಕಲೆಗಳೇ ಅದರ ನೋಗದ ಗೂಟಗಳು ಕಲಾಕಾಷ್ಟ ಮುಂತಾದ ಕಾಲ ಸೂಕ್ಷ್ಮ ಬೇದಗಳು ಆರತದ ಗೋಣಗಳು ಮೂಗು ಅಹಂಕಾರವು ಆ ರಥದ ಭೂತಗಳು ಅದರ ಬಲವು ಇಂದ್ರಿಯಗಳು ಆ ಅಲಂಕಾರವು ಮತ್ತು ಹದಿನಾಲ್ಕು ವಿದ್ಯಾಸ್ಥಾನಗಳು ಮತ್ತು ವ್ರತನಿಯಮಗಳು ರತದ ಭೂಷಣಗಳೆಂದು ತಿಳಿಯಬೇಕು ಗಂಗಾನದಿ ಗಂಗಾದಿನ ದೇವಿಯರು ರತಿಯಾದ ಸ್ವಾಮಿಗೆ ಚಾಮರ ಸೇವೆ ಮಾಡುತ್ತಿದ್ದರು ಸರಸ್ವತೀ ದೇವಿಯು ಭಗವಂತನ ಧನುಸ್ಸಿನ ಗಂಟೆಯಾಗಿದ್ದಳು ಆದಿಶೇಷನು ರಥದ ಹಗ್ಗಗಳಾಗಿದ್ದನು ಭಗವಂತನಾದ ಮಹಾವಿಷ್ಣುವೇ ಆ ಧನಸ್ಸಿನ ಬಾಣ ಅಗ್ನಿಯು ಆ ಬಾಣದ ಅಲುಗು ನಾಲ್ಕು ವೇದಗಳು ರಥದ ಕುದುರೆಗಳು ಬ್ರಹ್ಮದೇವರೇ ರಥದ ಸಾರಥಿ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲಾ ಆ ರಥದಲ್ಲಿತ್ತು ಶಿವಪುರಾಣ ರುದ್ರ ಸಂಹಿತ ಎಂಟನೇ ಅಧ್ಯಾಯ ಇಂಥ ತತ್ವಮಯವಾದ ರಥದಲ್ಲಿ ಕುಳಿತು ಮಹಾತತ್ವ ಸಾರ್ವಭೌಮನಾದ ಮಹೇಶ್ವರನು ಸಂಹಾರ ಮಾಡಿದ ತ್ರಿಪುರಾಸುರರು ತ್ರಿಗುಣಾಸುರರಲ್ಲದೆ ಬೇರೆ ಯಾರಿರಬೇಕು ಸರ್ವೋಕಮ ಸಾಧರಮಯಶ್ಶವ ಸೌವರ್ಣಸ ದಕ್ಷಿಣ ಸೂರ್ಯಸ್ತವಾಂ ಸೋಮವೇ ಅರೇಶು ತು ವಿಪ್ರೇಂದ್ರ ಆಧಿತ್ಯ ಶಶಿಶೋಡಸ್ತು ಕಲಾವತ ಯಕ್ಷಣಿ ತೂ ತೈವ ವಿಭೂಷಣ ವೇಗ ಸಂವತ್ಸರ ಅಯನೆ ಚಕ್ರಸಮೌ ಮುಹೂರ್ತ ಬಂಧುರಸ್ತ ಶಮ್ಯಾ ಕಲಾಸ್ಮೃತ ಇಂದ್ರಿ ಚ भूषणा समेत पुराणन मीमसर्मशास्त्रण सुरता अदोबंधो ह्यन सहस्रपण भूषिता गंगाध्यासिश्रेष्ठ सर्वाभरणूषिता चामरास ಹಸ್ತಃ ಸರ್ವ ಶ್ರೀಸ್ತ್ರೀರುಶೋ ಸಾರಥಿರ್ ಭಗವಾನ್ ಬ್ರಹ್ಮ ದೇವಶ್ಮಿಧರ ಘಂಟಾ ಸರಸ್ವತೀದೇವೀ ಧನುಷ್ರೂ ಇಶುರ್ ವಿಷ್ಣು ಮಹಾತೆಜಾ ಅಗ್ನಿಶಲ್ ಪ್ರಕೀರ್ತಿ ಹಯಸ್ತಾ ಪ್ರೋಕ್ತ ಚತ್ವಾರೋ ನಿಗಮ ಮುನೇ ಬ್ರಹ್ಮಾಂಡೇ ಚೈವ ಯತ್ಕಿಂಚಿತ್ ವಸ್ತು ತೈ ರಥೇ ಸ್ಮೃತ ಹೀಗೆ ಮಹಾದೇವನು ದಿವ್ಯ ರಥದಲ್ಲಿ ಕುಳಿತು ದಿವ್ಯ ಪರಿಕರ ಸಂಪನ್ನನಾಗಿ ತ್ರಿಗುಣ ಸಂಹಾರ ರೂಪರಾದ ತ್ರಿಪುರಾಸುರನನ್ನು ಸಂಹರಿಸಿದ ದಿವ್ಯ ಚರಿತ್ರದ ನಾಪಕಕ್ಕಾಗಿ ಮೂರು ಬಣ್ಣದ ವಸ್ತ್ರವನ್ನು ಸುಟ್ಟು ಅದರ ಮಸಿಯನ್ನು ಧರಿಸುವ ಪದ್ಧತಿ ತುಂಬ ಪ್ರಭಾವಪೂರ್ಣವಾಗಿದೆ ಶಿವ ದೀಪೋತ್ಸವದಲ್ಲಿ ಇದನ್ನು ಮಾಡುವುದು ಉಚಿತವಾಗಿದೆ ಏಕೆಂದರೆ ಶಿವನು ತ್ರಿಪುರ ಸಂಹಾರಿ ಎಂಬುದನ್ನು ಪ್ರಸಿದ್ಧವಾಗಿದೆ ಆದರೆ ವಿಷ್ಣು ದೀಪೋತ್ಸವದಲ್ಲಿ ಈ ಪದ್ಧತಿಯನ್ನು ಏಕೆ ಆಚರಿಸಬೇಕು ಎಂದು ಪ್ರಶ್ನೆ ಹೇಳುತ್ತದೆ ಆದರೆ ಪುರಾಣದ ಕತೆಯನ್ನು ಪೂರ್ಣವಾಗಿ ಗಮನಿಸಿದರೆ ವಿಷ್ಣು ದೀಪೋಸ್ ದೀಪಪೂಜೆಯಲ್ಲೂ ಅದರ ಅವಶ್ಯಕತೆಯು ಸ್ಪಷ್ಟಪಡುತ್ತದೆ ಏಕೆಂದರೆ ತ್ರಿಪುರ ಸಂಹಾರದಲ್ಲಿ ವಿಷ್ಣುವಿಗೂ ಶಿವನಂತೆಯೇ ಪ್ರಧಾನ ಸ್ಥಾನವಿದೆ ಶಿವನು ತ್ರಿಪುರ ಸಂಹಾರ ಮಾಡಿದ್ದು ನಾರಾಯಣ ಎಂಬ ಅಸ್ತ್ರದಿಂದಲೇ ನಾರಾಯಣೇನಾಸ್ತ್ರಿಣೇ ಸ ಅಶುಗೋ ವಿಷ್ಣುಮಯೋ ವಹನಿತುಲ್ಯ್ಯೋ ಮಹಾಜ್ವಲಾನ್ ದದಾಹ ತ್ರಿಪುರಾಂತಸ್ ಕುಸಿದು ಹೋಗುತ್ತಿದ್ದ ದಿವ್ಯ ರಥವನ್ನು ಸರಿಯಾಗಿ ನಿಲ್ಲಿಸಿದವನು ಮಹಾ ಮಹಾವೃಷಭ ರೂಪಿಯಾಗಿದ್ದ ವಿಷ್ಣು ವೃಷಭೇಂದ್ರ ರೂಪಿ ಚೋತ್ತಾಯ ಸ್ಥಾಪಯಾಮಾಸ ವೈಕ್ಷಣಂ ಸ್ಥಾಪಯಾಮಾಸ ದೇವಸ್ಯ ವಚನಾದ್ವೈ ರಥಂವರಂ ಅಸುರರು ಯುದ್ಧದಲ್ಲಿ ಸಂಹರಿಸಲ್ಪಟ್ಟರು ಅಮೃತ್ ರಸ ಕೂಪದಲ್ಲಿದ್ದ ಅಮೃತದ ಸ್ಪರ್ಶದಿಂದ ಮತ್ತೆ ಮತ್ತೆ ಅವರು ಹುಟ್ಟುತ್ತ ಹುಟ್ಟುತ್ತಿರಲು ಮಹಾವಿಷ್ಣು ಒಂದು ಹಸುವಿನ ರೂಪವನ್ನು ಆ ಕೂಪದಲ್ಲಿದ್ದ ಅಮೃತ ರಸವನ್ನೆಲ್ಲಾ ಕುಡಿದು ಬಿಟ್ಟನು ಆಗ ಹಸುರರಿಗೆ ಪುನಃ ಜೀವ ಪಡೆಯಲು ಸಾಧ್ಯವಾಗಲಿಲ್ಲ ತದಾಯಂ ಭಗವಾನ್ ವಿಷ್ಣು ತತ್ರೋಪಾಯಕಲ್ಪಯತ್ ಪ್ರವಿಷ್ಯ ತ್ರಿಪುರಂ ಕಾಲೆ ರಸಕೂಪಾಮೃತಂ ಪಪೌ ಹೀಗೆ ತ್ರಿಗುಣಾತ್ಮಕರಾದ ತ್ರಿಪುರ ಸಂಹಾರ ರೀಲೆಯಲ್ಲಿ ತ್ರಿಗುಣಾತೀತನಾದ ಮಹಾವಿಷ್ಣುವಿಗೂ ಪ್ರಧಾನ ಸ್ಥಾನವಿದ್ದುದರಿಂದ ಅವನ ದೀಪೋತ್ಸವದಲ್ಲಿಯೂ ತ್ರಿಪುರ ದಹನವನ್ನು ಪ್ರತಿನಿಧಿಸುವ ವಸ್ತ್ರ ದಹನ ವಿಧಿಯನ್ನು ಆಚರಿಸುವುದು ಉಚಿತವೇ ಆಗಿದೆ ಹೀಗೆ ಶಿವವಿಷ್ಣು ದೀಪೋತ್ಸವ ರೂಪವಾದ ಕೃತಿಕಾ ದೀಪೋತ್ಸವವು ಜ್ಯೋತಿಷಾಮಪಿ ತ ಜ್ಯೋತಿ ಎಂದು ಹೇಳಲ್ಪಟ್ಟಿರುವ ಸರ್ವ ಮೂಲ ಜ್ಯೋತಿಯಾದ ಸರ್ವಾತ್ಮಕನಾದ ಸರ್ವಮಯನಾದ ಸರ್ವವ್ಯಾಪಕನಾದ ಪರಮಾತ್ಮನ ಶ್ರೇಷ್ಠವಾದ ಉಪಾಸನಾ ವೈಭವ ರೂಪವಾಗಿದೆ ಪ್ರಾತಃ ಕಾಲದ ಪೂಜೆಯು ಪ್ರ ಪರಬ್ರಹ್ಮ ಗೃಹಿಣಿಯಾದ ಶ್ರೀ ವೈಭವವನ್ನು ಕುರಿತ ಉಪಾಸನೆಯಾದರೆ ಸಾಯಂಕಾಲ ರಾತ್ರಿಗಳ ಪೂಜೆಯು ಪರಮಪುರುಷನ ವೈಭವದ ಪ್ರಕಾಶನ ಮಹೋತ್ಸವ ರೂಪವಾದ ಹೆಗ್ಗಳಿಕೆಯಿಂದ ಮೆರೆಯುತ್ತದೆ